ಕನ್ನಡ ಸಾಹಿತ್ಯ ಮತ್ತು ಪುಸ್ತಕ ಲೋಕದ ಕುರಿತ ಮಾಹಿತಿಗಾಗಿ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ಗೆದಾಗಿ ಅವಳು ಕಡಲಿನ ಚಿತ್ರವೊಂದನ್ನು ಬಿಡಿಸಿಕೊಡುವು ಎಂದಳು ಇವನು ಅಮಾವಾಸ್ಯ ದಿನ ಬಿಡಿಸಿದ ಚಿತ್ರದಲ್ಲಿ ತುಂಬು ಚಂದ್ರನನ್ನೂ ತಂದುಕೂರಿಸಿದ ಅವಳು ಸುಳ್ಳು ಎಂದ ಕೂಡಲೇ ಚಂದ್ರನನ್ನು ಅಳಿಸಿಬಿಟ್ಟ ಹುಣ್ಣಿಮೆ ಎಂದಳು ಕಡಲಿನ ಚಿತ್ರ ಛಿದ್ರವಾಗಿ ಕಡಲು ಸೇರಿತು ಆಗಸದ ಚಂದ್ರನನ್ನೂ ಹುಡುಕದೆ ತೇಲಿ ಬರುವ ಅಲೆಗಳಲ್ಲಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಅವರನ್ನೂ ದಯೇ ಕುಳಿತುಗಳೆನಿಸುತ್ತಿದ್ದಾರೆ ದಡದಲ್ಲಿಯೇ ಕುಳಿತು ತಾರೆಗಳ ನೆನಿಸುತ್ತಿದ್ದಾರೆ ಏನಿಕೆ ಒಂದೇ ಆಗುವ ತನಕ ಇಬ್ಬರೂ ಜೊತೆಯಲ್ಲೇ ಎನ್ನುವ ಭಾಷೆಯೊಂದಿಗೆ ಇನ್ನೊಂದು ಸಣ್ಣ ಕವಿತೆ ಅವನೇ ಮುಡಿಸಲೆಂದಿವಳು ಹೂವ ಕಟ್ಟುತ್ತಿದ್ದಾಳೆ ಅವನೇ ಮುಡಿಸಲೆಂದಿವಳು ಹೂವ ಕಟ್ಟುತ್ತಿದ್ದಾಳೆ ಅವಳೇ ಓದಲೆಂದಿವನು ಕವಿತೆ ಕಟ್ಟುತ್ತಿದ್ದಾನೆ ಇಬ್ಬರಿಗೂ ನಿರಾಯಾಸದ ಕೆಲಸವಾದರೂ ಭೇಟಿಯಲ್ಲಿ ಮಾತ್ರ ಅವನದು ನಡುಗುವ ಕೈಗಳು ಇವಳದು ಒಣಗಿದ ಗಂಟಲು